ಗರುಡ ಶೇಷ ರುದ್ರರು ಷಣ್ಮಹಿಷಿಯರು ಸೌಪರ್ಣಿ ವಾರುಣಿ ಪಾರ್ವತಿಯರ ತಾರತಮ್ಯವನ್ನು ಈ ಪದ್ಯದಲ್ಲಿ ತಿಳಿಸ್ತಾರೆ ಖಗಪ ಪಣಿಪತಿ ಮೃಡರು ಸಮ ವಾಣಿಗೆ ಶತಗುಣ ಅವರರು ಮೂವರು ಮಿಗೇನೆಸುವರು ಶೇಷ ಪದದಿಂದಲೇ ತ್ರಿಯಂಬಕಗೆ ನಗಧರನ ಷಣ್ಮಹಿಷಿಯರು ಪನ್ನಗಮಿ ಪೂಷಣ ಖೈದು ಮಗಳು ವಾರುಣಿ ಸೌಪರ್ಣಿಗಳಿಗೆ ಅಧಿಕ ಎರಡು ಗುಣ ಖಗ ಅಂದರೆ ಪಕ್ಷಿರಾಜನಾದಂಥ ಗರುಡ ಪಣೀಪ ಅಂದರೆ ಶೇಷರಾಜ್ ನಾಗರಾಜನಾದಂಥ ಶೇಷ ಮತ್ತು ರುದ್ರ ಮೂರು ಜನ ತಾರತಮ್ಯದಲ್ಲಿ ಸಮಾನ ಕಕ್ಷೆಯಲ್ಲಿ ಬರ್ತಾರೆ ಈ ಮೂರು ಜನ ಸರಸ್ವತಿ ಮತ್ತು ಭಾರತೀ ದೇವಿಯರಿಗಿಂತ ಗುಣ ತಾರತಮ್ಯದಲ್ಲಿ ಕಡಿಮೆ ಪದವಿ ಪ್ರಯುಕ್ತ ರುದ್ರದೇವರಿಗಿಂತ ಶೇಷದೇವರು ಸ್ವಲ್ಪ ಶ್ರೇಷ್ಠ ಪರ್ವತ ಎದ್ದಿರುವಂತಹ ಭಗವಂತನ ಷಣ್ಮಹಿಷಿಯರು ನಾಗಭೂಷಣನಾದ ರುದ್ರದೇವರಿಗಿಂತ ಐದು ಗುಣ ಕಡಿಮೆ ಮೇನಕೈ ಮಗಳಾಗಿರ್ತಕ್ಕಂಥ ಪಾರ್ವ ಪಾರ್ವತಿ ವಾರುಣಿ ಸೌಪರ್ಣಿಯರಿಗಿಂತ ಎರಡು ಗುಣ ಶ್ರೇಷ್ಠಳು ವಾಯು ಬ್ರಹ್ಮರು ಸಮರಾದರು ವಾಯುದೇವರು ಬ್ರಹ್ಮ ಪದವಿಗೆ ಬಂದು ಮುಕ್ತರಾಗುವಂತೆ ರುದ್ರದೇವರು ಶೇಷದೇವರು ಸಮಾನರಾಗಿದ್ದರೂ ಕೂಡ ರುದ್ರದೇವರು ಶೇಷ ಪದವಿಗೆ ಬಂದು ಮುಕ್ತರಾಗ್ತಾರೆ ಷಣ್ಮಹಿಷಿಯರು ಜಾಂಬವತಿ ನೀಲ ಭದ್ರ ಲಕ್ಷಣ ಕಾಡಿನಿ ಮತ್ತು ಮಿತ್ರವರಿಂದ ನಗಧರ ಅಂದರೆ ಮಂದರ ಗೋವರ್ಧನ ಪರ್ವತಗಳನ್ನು ಎತ್ತಿರುವಂಥ ಭಗವಂತ ತ್ರಿಯಂಬಕ ಅಂದರೆ ಅಂಬಕ ಅಂದರೆ ಕಣ್ಣು ತ್ರಿಯಂಬಕ ಅಂದರೆ ಮುಕ್ಕಣ್ಣು ಮೂರು ಕಣ್ಣನ್ನು ಹೊಂದಿರುವಂಥ ರುದ್ರದೇವ ಅಂತ ಅರ್ಥ ಪನ್ನಗವಿಭೂಷಣ ಅಂದರೆ ನಾಗಭೂಷಣ ಅಂದರೆ ರುದ್ರದೇವರು ಮೇನಕೆ ಅಂದರೆ ಹಿಮಾಲಯನ ಪತ್ನಿಯಾಗಿರ್ತಕ್ಕಂಥ ಮೇನಾದೇವಿ ಮೇನಕೆಯನ್ನು ಅಪ್ಸರಸ್ತ್ರೀಯನ್ನು ತಗೋಬಾರ್ದು ಗರುಡ ಶೇಷ ರುದ್ರ ಮೂವರು ಕೂಡ ಸಮಾನ ಕಕ್ಷೆಯಲ್ಲಿ ಬರ್ತಾರೆ ಅಹಂಕಾರ ತತ್ವಕ್ಕೆ ಅಭಿಮಾನಿಗಳು ಸ್ವರೂಪತಃ ಸಮಾನರು ರುದ್ರದೇವರು ಭಾವೀಶೇಷರು ರುದ್ರದೇವರು ನಲವತ್ತು ಬ್ರಹ್ಮ ದಿನಕಲ್ಪಗಳು ಹಿಂದೆ ವಾಯುದೇವರಲ್ಲಿ ಸಕಲ ಶಾಸ್ತ್ರಾಧ್ಯಯನವನ್ನು ಮಾಡಿ ಹತ್ತು ಬ್ರಹ್ಮ ದಿನಕಲ್ಪಗಳ ಕಾಲ ರವಣ ಉಗ್ರನಾಮಕರಾಗಿ ತಪಸ್ಸನ್ನು ಆಚರಣೆ ಮಾಡಿ ಶೇಷ ಪದವಿಗೆ ಬರ್ತಾರೆ ಅಂದರೆ ಮೂವತ್ತೊಂಬತ್ತು ಕಲ್ಪ ಸಾಧನೆಯ ನಂತರ ರುದ್ರ ಪದವಿ ಎನ್ನು ಪ್ರಾಪ್ತಿ ಮುಂದಿನ ಕಲ್ಪದಲ್ಲಿ ಶೇಷ ಪದವಿ ಪ್ರಾಪ್ತಿ ಆ ಪದವಿಯಿಂದ ಪ್ರಸಕ್ತ ಕಲ್ಪದ ರುದ್ರರಿಗೆ ಮುಕ್ತಿ ಈ ಪದವಿ ಪ್ರಯುಕ್ತ ಶೇಷದೇವರು ರುದ್ರದೇವರಿಗಿಂತ ಕಿಂಚಿತ್ ಉತ್ತಮರು ಮಂಗಳಾಚರಣಾ ಸಂಧಿಯಲ್ಲಿ ತಿಳಿಸಿದಂಗೆ ಕೃತ್ಯ ವಾಸನೆ ಹಿಂದೆನೇ ನಾಲ್ವತ್ತು ಕಲ್ಪ ಸಮೀರಲ್ಲಿ ಶಿಷ್ಯತ್ವ ವಹಿಸಿ ಅಖಿಳ ಆಗಮ ಅರ್ಥಗಳೋದಿ ಜಲದಿಯೋಳು ಮತ್ತು ಕಲ್ಪದೆ ತಪವಗೈದು ಆದಿತ್ಯರೊಳಗುತ್ತಮ ನೆನೆಸಿ ಪುರುಷೋತ್ತಮನ ಪರ್ಯಂಕ ಪದ ಇದೆಯೋ ಮಹಾದೇವ ಇನ್ನು ಗರುಡ ಶೇಷಮತಿ ಅವರಿಬ್ರು ಕೂಡ ಪರಸ್ಪರ ಸಮಾನರು ವಾಗ್ದೇವತೆಯಾಗಿರುವಂಥ ಸರಸ್ವತಿ ಮತ್ತು ಭಾರತೀ ದೇವಿ ಅವರಿಗಿಂತ ಗರುಡ ಶೇಷ ರುದ್ರರು ನೂರು ವಿಜಾತೀಯ ಗುಣದಿಂದ ಅದಮರು ನೂರು ಸಜಾತಿಯ ಗುಣದಿಂದ ಸಮಾನರು ಅಂದರೆ ನೂರು ಜ್ಞಾನ ಬಲಾದಿ ಗುಣಗಳಿಂದ ಸರಸ್ವತಿ ಭಾರತೀಯರು ಗರುಡಶೇಷ ರುದ್ರರಿಗಿಂತ ಉತ್ತಮರು ತ್ರಯಂಬಕ ರುದ್ರದೇವರು ತ್ರೀಣಿ ಅಂಬಕನಿ ಎಸ್ಸೆ ಸಹ ತ್ರಯಂಬಕ ಇಂದ್ರದೇವರು ಸಿಟ್ಟಿನಿಂದ ಗೋಕುಲದ ಮೇಲೆ ಮಳೆಯನ್ನು ಸುರಿಸಿದಾಗ ಶ್ರೀಕೃಷ್ಣ ಪರಮಾತ್ಮ ಗೋವರ್ಧನ ಪರ್ವತವನ್ನು ತನ್ನ ಕಿರುಬೆರಳಿನಿಂದ ಎತ್ತಿ ಸಕಲ ಗೋಪಾಲಕರನ್ನು ರಕ್ಷಣೆ ಮಾಡಿದ ಆದ್ದರಿಂದ ನಗಧಾರ ಅಂತ ಶ್ರೀಕೃಷ್ಣನಿಗೆ ಹೆಸರು ಅಂತಹ ನಗದರ ನಾಮಕನಾಗಿರ್ತಕ್ಕಂಥ ಶ್ರೀಕೃಷ್ಣ ಪರಮಾತ್ಮನ ಷಣ್ಮಹೇಶ್ಯರು ಕ್ರಮವಾಗಿ ಜಾಂಬವತಿ ಭದ್ರ ನೀಲ ಮಿತ್ರವರಿಂದ ಕಾಲಿಂದಿ ಲಕ್ಷಣ ಇವರಲ್ಲಿ ಜಾಂಬವತಿಯಲ್ಲಿ ಲಕ್ಷ್ಮೀ ಅವೇಶ ಅವಳು ಉತ್ತಮಳು ಇನ್ನು ಸರ್ಪಭೂಷಣ ಆಗಿರ್ತಕ್ಕಂಥ ರುದ್ರದೇವರಿಗೆ ಪನ್ನಗ ವಿಭೂಷಣ ಅಂತ ಹೆಸರು ಈ ನಗಧರನ ಷಣ್ಮಹಿಷ್ಯರು ಗರುಡ ಶೇಷಾ ರುದ್ರರಿಗಿಂತ ಐದು ವಿಜಾತಿಯ ಗುಣಗಳಿಂದ ಅಧಮರು ಐದು ಸಜಾತಿ ಗುಣಗಳಿಂದ ಸಮಾನರು ಅಂದರೆ ಗರುಡ ಶೇಷ ರುದ್ರ ಈ ಮೂರು ಜನ ಷಣ್ಮಹಿಷ್ಯರಿಗಿಂತ ಐದು ಗುಣ ಉತ್ತಮರು ಹಿಮವತ್ ಪರ್ವತರಾಜನ ಪತ್ನಿ ಮೇನಕೆ ಅವಳಲ್ಲಿ ಜನಿಸಿದವಳೆ ಹೈಮವತಿಯನ ಹೆಸರಿನಿಂದ ಪಾರ್ವತಿ ಅದಕ್ಕೆ ಮೇನಕಾತ್ಮಜೆ ಶೇಷಪತ್ನಿ ವಾರುಣಿ ಗರುಡಪತ್ನಿ ಸೌಪರಣಿ ರುದ್ರಪತ್ನಿ ಪಾರ್ವತಿ ಈ ಮೂರು ಮಂದಿ ಷಣ್ಮಹಿಷರಿಗಿಂತ ಎರಡು ಗುಣಗಳಿಂದ ಅದಮರು ಆದ್ದರಿಂದ ಸರಸ್ವತಿ ಭಾರತಿ ಇಬ್ರು ಗರುಡಶೇಷ ರುದ್ರಾದಿಗಳಿಗಿಂತ ನೂರು ಗುಣ ಅಧಿಕರು ತಾತ್ಪರ್ಯ ಪದವಿ ಪ್ರಯುಕ್ತ ಶೇಷ ರುದ್ರನಿಗಿಂತ ಕಿಂಚಿತ್ ಉತ್ತಮ ಶೇಷ ಮತ್ತು ಗರುಡ ಸಮಾನರು ಗರುಡ ಶೇಷ ರುದ್ರ ಈ ಮೂರು ಜನ ಶ್ರೀಕೃಷ್ಣನ ಷಣ್ಮಹಿಷರಿಗಿಂತ ಐದು ಗುಣ ಉತ್ತಮರು ಷಣ್ಮಹಿಷಿಯರಲ್ಲಿ ಜಾಂಬವತಿ ಉತ್ತಮಳು ಅವಳೆ ತುಳಸಿ ಉಳಿದ ಐದು ಜನ ತಾರತಮ್ಯದಲ್ಲಿ ಸಮಾನ ಸೌಪರ್ಣಿ ವಾರುಣಿ ಮತ್ತು ಉಮಾದೇವಿ ಈ ಮೂವರು ಕೂಡ ಷಣ್ಮೇಶ್ವರಿ ಜೊತೆ ಎರಡು ಗುಣಗಳಿತ್ತ ಹದ ಈ ವಿಚಾರವನ್ನೆಲ್ಲಿ ತಿಳಿಸ್ತಾರೆ